ಪರಮಾತ್ಮನೇ ಸರ್ವೋತ್ತಮ ಅನ್ನೋದಕ್ಕೆ ಇನ್ನೊಂದು ರೀತಿಯಾಗಿ ಯುಕ್ತಿಯನ್ನು ಆಚಾರ್ಯರು ತಿಳಿಸ್ತಾರೆ ಕಾಲಕೋಟಿಹೀನತ್ವ ಕಾಲ ವಿಧುರ್ಬುಧ ದೇಶಕೋಟಿಹೀನತ್ವ ದೇಶ ತಥೈವ ಚ ಗುಣಾನ್ನ ಅಪ್ರಮೇಯತ್ವಸ್ತ್ವ್ಯಾನದೋ ವಿಧು ಅನಂತ್ಯಂ ತ್ರಿವಿಧ ನಿತ್ಯಂ ಹರೇರ್ನಾನ್ನ ಕಸಿತ್ ಭಗವತ ತಾತ್ಪರ್ಯದಲ್ಲಿ ಆಚ ತಿಳಿಸೋದು ಅಂತ್ಯ ಅದಕ್ಕೆ ವಿರುದ್ಧ ಶಬ್ದ ಅನಂತ್ಯ ಅಂತ್ಯ ಅಂದರೆ ಕೊನೆ ಅನಂತ್ಯ ಅಂದರೆ ಕೊನೆ ರಹಿತ ಅಥವಾ ನಾಶರಹಿತ ಅಂತ ಈ ಅನಂತ್ಯದಲ್ಲಿ ಮೂರು ವಿಧ ಕಾಲದ ಮಿತಿ ಇಲ್ಲದೆ ಇರೋದಕ್ಕೆ ಕಾಲ ಅನಂತ್ಯ ಅಂತ ಕರೀತಾರೆ ಸರ್ವ ದೇಶಗಳಲ್ಲಿ ಇರೋದಕ್ಕೆ ದೇಶ ಅನಂತ್ಯ ಮಿತಿ ಇಲ್ಲದ ಅನಂತ ಗುಣಗಳನ್ನು ಹೊಂದಿರೋದಕ್ಕೆ ಗುಣ ಅನಂತ್ಯ ಅಂತ ಗುಣದಲ್ಲಿ ಅನಂತ ಅಂತ ಇಂತಹ ಮೂರೂ ಬಗೆಯ ಅನಂತ್ಯವನ್ನು ಹೊಂದಿರುವವನು ಅಂತಾದರೆ ಸರ್ವೋತ್ತಮನಾಗಿರ್ತಕ್ಕಂಥ ಮಹಾವಿಷ್ಣು ಮಾತ್ರ ಅನ್ಯರಲ್ಲಿ ಅಂದರೆ ಲಕ್ಷ್ಮಿ ಬ್ರಹ್ಮಾದಿಗಳಲ್ಲೂ ಈ ಮಹಾತ್ಮೆ ಅನ್ನೋದಿಲ್ಲ ಅದರಿಂದಲೂ ಪರಮಾತ್ಮ ಸರ್ವೋತ್ತಮ ಪರಮಾತ್ಮನ ಗುಣಗಳು ಅನಂತ ಅನ್ನೋದು ಶಬ್ದ ಮಾತ್ರ ಆತನ ಅನಂತ್ಯದ ಲೇಷಾಂಶವೂ ರಮಾ ಬ್ರಹ್ಮಾದಿಗಳಿಂದಲೂ ಯಾವತ್ತೂ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಮಿಕ್ಕವರ ಪಾಡೇನು ಲಕ್ಷ್ಮೀದೇವಿ ಮತ್ತು ಹಿಂದಿನ ಇಂದಿನ ಮುಂದಿನ ಸಕಲ ಬ್ರಹ್ಮಾದಿ ಸಕಲ ದೇವತೆಗಳು ಸಕಲ ಚೇತನರ ಒಟ್ಟು ಗುಣಗಳ ಮೊತ್ತವನ್ನು ಅನಂತ ಮಾಡಿ ಮಾಡಿ ಅನಂತ ಮಡಿ ಮಾಡಿದ್ರೂ ಆ ಅನಂತ ಪರಮಾತ್ಮನ ಒಂದು ಗುಣದ ಅನಂತತ್ವದ ಲೇಷಾಂಶಕ್ಕೂ ಸಮಾನದಾಗೋದಿಲ್ಲ ಆದ್ದರಿಂದ ಸರ್ವೋತ್ತಮ ಪರಮಾತ್ಮ ರಮಾ ಬ್ರಹ್ಮಾದಿ ಸಕಲ ದೇವತೆಗಳು ಸರ್ವವಿಧದಿಂದ ಅನಂತಕಾಲ ಪ್ರಯತ್ನ ಪಟ್ಟರು ಭಗವಂತನ ಅಥವಾ ವಿಷ್ಣುವಿನ ಗುಣ ಒಂದರ ಲೇಷಾಂಶವನ್ನು ಸಾಮಾನ್ಯ ಆಕಾರದಿಂದ ಸಹ ಪೂರ್ಣವಾಗಿ ತಿಳಿಯೋಕ್ಕೆ ಶಕ್ತರಾಗೋದಿಲ್ಲ ಪರಮಾತ್ಮನ ಅನಂತ್ಯ ಇಷ್ಟೊಂದು ಕಲ್ಪನೆಗೂ ಮೀರಿರ್ತಕ್ಕಂಥ ಅದ್ಭುತವಾಗಿರುವಂಥ ಒಂದು ಗುಣ ಅಂತ ಈ ಅನಂತ್ಯದ ಕಲ್ಪನೆ ಮಾಡಲಿಕ್ಕೆ ಅಥವಾ ಬುದ್ಧಿಗೆ ಗ್ರಹಿಸಲಿಕ್ಕೆ ಒಂದು ಊಹೆಯನ್ನು ಶಾಸ್ತ್ರಕಾರರ ನಮಗೆ ತಿಳಿಸ್ತಾರೆ ಅದನ್ನು ಹರಿಕಥಾನ್ಸಾರದಲ್ಲಿ ದಾಸರು ನಮಗೆ ಹೇಳ್ತಾರೆ ಒಂದು ಗುಣದೊಳಗೆ ಅನಂತ ಗುಣಗಳು ಒಂದು ರೂಪದಲ್ಲಿಳಿಹೋ ಲೋಕಗಳು ಒಂದು ರೂಪದಿ ಧರಿಸಿ ತದ್ಗತ ಪದಾರ್ಥದೊಳ ಹೊರಗೆ ಬಾಂದಳದ ಓಲಿದ್ದು ಬಹುಪೆಸರಿಂದ ಕರೆಸುತ್ತ ಪೂರ್ಣ ಜ್ಞಾನಾನಂದಮಯ ಪರಿಪರಿವಿಹಾರವ ಮಾಡಿ ಮಾಡಿಸುವ ಒಂದು ಆನಂದ ಅನ್ನೋ ಗುಣ ತಗೊಂಡ್ರೆ ಅದರಲ್ಲಿ ಮೋದ ಪ್ರಮೋದ ಅಂತಿದೆ ಜ್ಞಾನದಲ್ಲಿ ವಿಜ್ಞಾನ ಪ್ರಜ್ಞಾನ ಅಂತ ಮತ್ತೆ ಬೇರೆ ಬೇರೆ ಗುಣಗಳಿದೆ ಹೀಗೆ ಭಗವಂತನ ಎಲ್ಲ ಗುಣಗಳು ಒಂದೊಂದೂ ಕೂಡ ಸರ್ವಗುಣಾತ್ಮಕವಾಗಿರುವಂಥದ್ದು ಒಂದೊಂದು ರೂಪವೂ ಕೂಡ ಅನಂತ ರೂಪಗಳನ್ನು ಹೊಂದಿರುವಂತದ್ದು ರೂಪಕ್ಕೂ ಗುಣಕ್ಕೂ ಭೇದ ಇಲ್ಲ ಸ್ವಾತಂತ್ರ್ಯ ಎಲ್ಲ ಗುಣರೂಪಗಳ ಧರ್ಮ ಅನ್ನೋದಾಗಿದೆ ಹೀಗೆ ಭಗವಂತನ ಪ್ರತಿ ಅನಂತ ಗುಣಪೂರ್ಣ ಅದರಂತೆ ಪ್ರತಿ ಗುಣವೂ ಕೂಡ ಅನಂತ ರೂಪವುಳ್ಳದ್ದು ಆತನ ಕ್ರಿಯೆಗೂ ರೂಪಕ್ಕೂ ಗುಣಕ್ಕೂ ಕಿಂಚಿತ್ ಭೇದ ಅನ್ನೋದಿಲ್ಲ ಸಕಲ ರೂಪಗಳು ಸಕಲ ಗುಣಗಳಿಂದಲೂ ಸಕಲ ಕ್ರಿಯೆಗಳಿಂದಲೂ ಪೂರ್ಣವಾಗಿರುವಂಥದ್ದು ಎಲ್ಲದಕ್ಕೂ ಪರಸ್ಪರ ಅಭೇದ ಎಲ್ಲವೂ ಕೂಡ ಆತನ ಸ್ವರೂಪಭೂತವಾಗಿ ಇರುವಂಥದ್ದು ಇದೆಲ್ಲ ಹೇಗೆ ಸಾಧ್ಯ ಅಂತ ಆಶ್ಚರ್ಯ ಪಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಏಕೆಂದರೆ ಭಗವಂತನ ಅಚಿತ್ಯ ಅದ್ಭುತ ಶಕ್ತಿ ಸಾಮರ್ಥ್ಯ ವಿಶೇಷ ಇದು ಆತ ಕಣ್ಣಿನಿಂದ ಕೇಳಬಲ್ಲ ಕಿವಿಯಿಂದ ನೋಡಬಲ್ಲ ಕೈಯಿಂದ ನಡೆಯಬಲ್ಲ ಕೂತಲ್ಲೇ ಬಹಳ ದೂರ ಹೋಗಬಲ್ಲ ಹೀಗೆ ಅವನ ಎಲ್ಲ ಅಂಗಾಂಗಗಳಿಗೂ ಸ್ವರೂಪಕ್ಕೂ ಭೇದ ಅನ್ನೋದೇ ಇಲ್ಲ ಸ್ವಗತ ಭೇದ ವಿವರ್ಜಿತ ಪರಮಾತ್ಮ ಆತ ರೋಮದಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದಾನೆ ಒಂದು ರೋಮದಲ್ಲಿ ಅನಂತ ಬ್ರಹ್ಮಾಂಡಗಳಿಗೆ ಆಶ್ರಯನಾಗಿದ್ದಾನೆ ಭಗವಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಸರ್ವತಃಪಾಣಿಪಾದಂ ತತ್ಸರ್ವತೋಕ್ಷಿಶಿರೋಮುಖಂ ಸರ್ವತಃರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠಿಯ ಪರಬ್ರಹ್ಮನ ಸ್ವರೂಪದಲ್ಲಿ ಎಲ್ಲ ಅವಯವಗಳಲ್ಲಿ ಎಲ್ಲ ಕಡೆಗೂ ಎಲ್ಲ ಅವಯವಗಳ ಶಕ್ತಿ ಅನ್ನೋದಿದೆ ವಿಶ್ವತಕ್ಷು ವಿಶ್ವತೋ ಶಿರಹ ಪಗ ಭಗವಂತ ಹೀಗೆಲ್ಲ ಕಡೆ ಎಲ್ಲ ಕಾರ್ಯವನ್ನು ಮಾಡಬಲ್ಲಂತಹ ಅದ್ಭುತವಾಗಿರ್ತಕ್ಕಂಥ ಅಚಿಂತ್ಯದ್ಭುತ ಮಹಿಮಾ ಸಂಪನ್ನ ಅಂತಾದರೆ ಪರಮಾತ್ಮ ಭಗವಂತನ ರೂಪಗಳಲ್ಲಾಗಲಿ ಗುಣಗಳಲ್ಲಾಗಲಿ ದೇಶ ಕಾಲಾದ ಯಾವುದೇ ಕಾರಣದಿಂದಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದವನ್ನು ಕಿಂಚಿತ್ತು ಚಿಂತನೆಯನ್ನು ಮಾಡಬಾರ್ದು ಅವನ ಅವತಾರಗಳು ಸ್ವರೂಪಕ್ಕೂ ಕೂಡ ಅಭೇದ ಇದೆ ಅಂತಲೇ ತಿಳ್ಕೋಬೇಕು ಅದಕ್ಕೆ ಕಠೋಪನಿಷತ್ನಲ್ಲಿ ತಿಳಿಸ್ತಾರೆ ಭಗವಂತನ ಗುಣಕ್ರಿಯಾದಿಗಳು ಅವನ ಸ್ವರೂಪಭೂತವೇ ಆಗಿರುವಂಥದ್ದು ಅವನಿಂದ ಭಿನ್ನ ಆಗೇ ಇಲ್ಲ ಗುಣಕ್ರಿಯೆಗಳಿಗೂ ಪರಸ್ಪರ ಭೇದ ಅನ್ನೋದಿಲ್ಲ ಅಭೇದ ಇದ್ದರೂ ಬೇದ ವ್ಯವಹಾರ ವಿಶೇಷ ಅನ್ನೋ ಸ್ವಭಾವದಿಂದ ಕಾರ್ಯಗಳು ನಡೆಯುತ್ತೆ ಕೆಲವರು ಪರಮಾತ್ಮನನ್ನು ನಿರ್ಗುಣ ಅಂತಾರೆ ಕೆಲವರು ಅವನ ಗುಣಗಳು ಅವನಿಂದ ಭಿನ್ನ ಅಂತ ಹೇಳ್ತಾರೆ ಇನ್ನು ಕೆಲವರು ಭಿನ್ನಾಭಿನ್ನ ಅಂತ ಹೇಳ್ತಾರೆ ಕೆಲವರು ಆನಂದಾದಿ ಅವನ ಗುಣಗಳು ಸ್ವರೂಪಭೂತ ಮತ್ತು ಭಿನ್ನ ಅಂತ ಎರಡು ವಿಧವಾಗಿ ಅದನ್ನು ಪ್ರತ್ಯೇಕವಾಗಿ ಹೇಳ್ತಾರೆ ಇವೆಲ್ಲವುಗಳನ್ನು ನಿರಾಕರಣೆ ಮಾಡಿ ಪರಮಾತ್ಮನ ಗುಣಗಳು ಅವನಿಂದ ಅಭಿನ್ನವಾಗಿವೆ ಆದರೆ ಪರಮಾತ್ಮನ ಆನಂದ ಮುಂತಾಗಿರ್ತಕ್ಕಂಥ ಭೇದ ವ್ಯವಹಾರ ಸ್ವರೂಪದಂತಿರುವ ವಿಶೇಷ ಅನ್ನೋದರಿಂದ ಆಗುವುದು ಅಂತ ಶ್ರೀಮದ್ ಆಚಾರ್ಯರದನ್ನು ಕಠೋಪರಿಷತ್ ಭಾಷೆಯಲ್ಲಿ ತಿಳಿಸ್ತಾರೆ ಗುಣಕ್ರಿಯಾದಯೋ ವಿಷ್ಣು ಸ್ವರೂಪ ನಾಣ್ಯದಿಷ್ಯತೆ ಅಥೋ ಮಿತೋಪಿ ಭೇದೋ ನಶ್ಚಿತ್ ಕದಾಚನ ಪರಮಾತ್ಮನ ಅವಯವ ಅವಯವಿಗಳಲ್ಲಿ ಗುಣ ಗುಣ ಗುಣಿಗಳಲ್ಲಿ ಭೇದ ಅನ್ನೋದು ಯಾವತ್ತೂ ಇಲ್ಲ ಇದು ಸ್ಪಷ್ಟವಾಗಿ ಶ್ರುತಿ ವಾಕ್ಯಗಳು ತಿಳಿಸ್ತಾ ಇದೆ ಈ ರೀತಿ ಯಾರಾದರೂ ಭೇದವನ್ನು ಚಿಂತನೆ ಮಾಡ್ತಾನೆ ಅಂತಾದರೆ ಅಂತಹವನು ಮಹಾ ನರ್ಕವನ್ನು ಹೊಂದುತ್ತಾನೆ ಅನಂತ ಚಿತ್ರ ವಿಚಿತ್ರ ಜಗತ್ತುಗಳನ್ನು ಸೃಷ್ಟಿ ಮಾಡ್ತಾನೆ ಬಹು ಚಿತ್ರ ಜಗತ್ ಬಹುಧ ಪರಶಕ್ತಿರ ಅನಂತ ಗುಣ ಪರಮಃ ಅಂತ ಆತನ ಕ್ರಿಯೆ ಅದೇ ಸ್ವರೂಪ ಆತನ ಸೃಷ್ಟ್ಯಾದಿ ಕ್ರಿಯೆಗಳು ನಿಶ್ ನಿತ್ಯವಾಗಿರುವಂಥದ್ದು ನಿಶ್ಚಯವಾಗಿರುವಂಥದ್ದು ಶಕ್ತಿ ಹಾಗೂ ವ್ಯಕ್ತಿ ರೂಪದಿಂದ ಭಗವಂತನಲ್ಲಿ ಸಹಜವಾಗಿ ನಿರಂತರವಾಗಿ ನಡೆಯುವಂತಹ ಪ್ರಕ್ರಿಯೆ ಎಂದರೆ ಸೃಷ್ಟ್ಯಾದಿಗಳು ಭಗವಂತನ ಎಲ್ಲ ರೂಪಗಳು ಕೂಡ ಸತ್ ಚಿತ್ತ ಆನಂದಮಯ ಇಂತಹ ಪರಮಾತ್ಮ ಅಣೋರಣೀಯನ್ ಮಹತೋ ಮಹೀಯನ್ ಏಕಕಾಲದಲ್ಲಿ ಚಿಕ್ಕ ಸಾಸುವೆ ಕಾಳಿನಲ್ಲೂ ಅಂತರ್ಯಮಿತ್ವೇನ ವ್ಯಾಪ್ತನಾಗಿರ್ತಾನೆ ಅದೇ ರೀತಿಯಾಗಿ ಬೃಹತ್ತಾಗಿರುವಂತಹ ವಿರಾಟ್ ಬ್ರಹ್ಮಾಂಡದಲ್ಲೂ ಅವನೇ ಇರ್ತಾನೆ ಹೀಗೆ ಗುರುವೂ ಆಗಬಲ್ಲ ಲಘುವೂ ಆಗಬಲ್ಲ ಇಂತಹ ಪರಮಾತ್ಮ ಅವ್ಯಕ್ತನಾಗಿ ಇರ್ತಾನೆ ಇವನೇ ಸರ್ವೋತ್ತಮ ಪರಮಾತ್ಮನಲ್ಲಿ ಪರಸ್ಪರ ವಿರುದ್ಧ ಧರ್ಮಗಳನ್ನು ಏಕಕಾಲದಲ್ಲಿ ಕಾಣೋದಕ್ಕೆ ಸಾಧ್ಯ ಗ್ರಾಹ್ಯ ಅಗ್ರಾಹ್ಯ ಚಿಂತ್ಯ ಅಚಿಂತ್ಯ ಎಲ್ಲವೂ ಕೂಡ ವಿರುದ್ಧ ಧರ್ಮಗಳು ಪರಸ್ಪರ ಆದರೂ ಅವನಲ್ಲಿ ಮಾತ್ರ ಏಕಕಾಲದಲ್ಲಿ ಕಾಣಲಿಕ್ಕೆ ಸಾಧ್ಯ ಏಕೆಂದರೆ ಆತ ಸರ್ವ ಸಮರ್ಥ ಸರ್ವಶಕ್ತ ಭಗವಂತ ಬಹುರೂಪಿ ಭಿನ್ನತೆ ಇಲ್ಲ ಅಭೇದ ಚಿಂತನೆ ಈ ರೀತಿಯಾಗಿ ಭಗವಂತನನ್ನು ಬಿಟ್ಟರೆ ಈ ರೀತಿಯಾಗಿರ್ತಕ್ಕಂಥ ಸೊಬಗನ್ನು ಇನ್ನೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದಲೂ ಅವನೇ ಸರ್ವೋತ್ತಮ ಈಗ ನಮಗೊಂದು ಪ್ರಶ್ನೆ ಬರ್ತಾಯಿದ್ದೇನು ಅಂದರೆ ಪರಮಾತ್ಮ ದೋಷದೂರ ಗುಣಪರಿಪೂರ್ಣ ಅಂತೆಲ್ಲ ತಿಳ್ಕೋಬೇಕು ಅಂತಾದರೆ ಇಷ್ಟೆಲ್ಲ ವೇದ ಉಪನಿಷತ್ತು ಎಲ್ಲ ಈ ಗುಣ ಗುಣಪರಿಪೂರ್ಣತ್ವ ಎಲ್ಲವನ್ನ ಹೇಳಿ ಭಗವಂತನೇ ಸರ್ವೋತ್ತಮ ಹಿಂದೆ ಮುಂದೆ ಎಂದೆಂದಿಗೂ ಶ್ರೀಗೋವಿಂದಗೆ ಸರಿಮಿಗಿಲಿಲ್ಲಂತೆಂಬುದೇ ಫಲವಿದು ಬಾಳಿದುದಕ್ಕೆ ಅಂತ ತಿಳಿಸಿ ಅಲ್ಲ ಈ ರೀತಿ ಚಿಂತನೆ ಮಾಡೋದ್ರಿಂದ ಫಲ ಏನು ಅಂತ ಕೇಳಿದ್ರೆ ವಿಷ್ಣು ಸರ್ವಗುಣೇಪೂರ್ಣಂ ಜ್ಞಾತ್ವ ಸಂಸಾರವರ್ಜಿತ ನಿರ್ದುಃಖಾನಂದ ಭುಕ್ ನಿತ್ಯಂ ತತ್ಸಮೀಪೆ ಸಮೋದತೆ ಪರಮಶ್ರುತಿ ಈ ರೀತಿ ಚಿಂತನೆ ಮಾಡಿದರೆ ಫಲ ಏನು ಅನ್ನೋದನ್ನು ಹೇಳ್ತಾ ಇದೆ ಸಂಸಾರ ಬಂಧನದಿಂದಲೇ ಭಗವಂತ ಬಿಡುಗಡೆಯನ್ನು ಮಾಡಿ ಅವರಿಗೆ ಮುಕ್ತಿಯನ್ನು ಕೊಡ್ತಾನೆ ಪರಮಕೃಪಳು ಭಗವಂತ ಕೈ ಬಿಡಿದು ತನ್ನ ಆಲಯದೊಳಗೆ ಇಟ್ಟು ಅನುದಿನದಿ ಆನಂದ ಪಡಿಸ್ತಾನೆ ಭಗವಂತ ಅಂತ ತಿಳಿಸ್ತಾರೆ ಇದೇ ಫಲ ಈ ರೀತಿಯಾಗಿ ಚಿಂತನೆ ಮಾಡಿದರೆ ಅದೇ ಫಲವಿದು ಬಾಳ್ದಕ್ಕೆ ಅಂತ ಇನ್ನು ಮೂರನೇ ರೀತಿಯಾಗಿ ಹೇಳೋದಾದರೆ ವಿಷ್ಣು ಸರ್ವಜ್ಞ ಅಂತ ಅವನು ಸರ್ವಜ್ಞ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಅದರಿಂದ ಸರ್ವೋತ್ತಮ ಅಂತ ಸ್ವಪರಗತ ಅನಾಲೋಚನೀಯ ಸರ್ವ ವಿಷಯಕ ಜ್ಞಾನಂ ಈಶ್ವರ ಜ್ಞಾನಮಂತ ತನ್ನಲ್ಲಿರುವಂತಹ ಮತ್ತು ಪ್ರಪಂಚದಲ್ಲಿರುವಂತಹ ಎಲ್ಲ ವಿಷಯ ಜ್ಞಾನವೂ ಕೂಡ ಭಗವಂತನಿಗೆ ತಿಳಿದಿರುತ್ತೆ ಭಗವಂತ ಯಥಾರ್ಥ ಜ್ಞಾನವನ್ನು ಪಡ್ಕೊಂಡಿರ್ತಾನೆ ಅಂತಹ ಜ್ಞಾನ ಅನಾದಿಯಾಗಿದೆ ಮತ್ತು ನಿತ್ಯವಾಗಿದೆ ಸ್ವತಂತ್ರವಾಗಿದೆ ಮತ್ತು ಅತ್ಯಂತ ಸ್ಪಷ್ಟವಾಗಿರುವಂತಹ ಜ್ಞಾನವನ್ನು ಪಡೆದವನು ಭಗವಂತ ಅದ್ವಿತೀಯ ಅವನಂತಹ ಜ್ಞಾನಿ ಜಗತ್ತಿನಲ್ಲಿ ಮತ್ತೆ ಯಾರೂ ಇಲ್ಲ ಅವನ ಸರ್ವಜ್ಞತ್ವವು ಕೂಡ ನಿರುಪಮ ಅವನಿಗೆ ಸಮನಾದವರು ಇಲ್ಲ ಸಮರೇ ಇಲ್ಲ ಅಂತಾದ್ಮೇಲೆ ಅವನಿಗಿಂತ ಶ್ರೇಷ್ಠರಾಗಿರ್ತಕ್ಕಂಥ ಸರ್ವಜ್ಞರು ಮತ್ತಾರೂ ಇಲ್ಲ ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಕಾಲದಲ್ಲೂ ವಿಷ್ಣು ಅಥವಾ ಪರಮಾತ್ಮ ತನ್ನಲ್ಲಿಯ ಇರುವಂತಹ ಪ್ರಪಂಚದಲ್ಲಿಯ ಸರ್ವ ಕೂಡ ಸ್ವರೂಪತಃ ಸ್ಪಷ್ಟವಾಗಿ ತಿಳಿದವನಾದ್ದರಿಂದ ಸರ್ವಜ್ಞ ಅನಾದಿ ಅನಾದಿನಿತ್ಯವಾಗಿರ್ತಕ್ಕಂಥ ಆತನ ಜ್ಞಾನ ಅನ್ನೋದು ಅಪಾರವಾದದ್ದು ದೇಶ ಕಾಲ ಯಾವುದರಿಂದಲೂ ಕೂಡ ಯಾವ ಕಾಲದಲ್ಲೂ ಬಾಧೆ ಇಲ್ಲದೇ ಇರುವಂಥದ್ದು ಅದಕ್ಕೆ ಅಬಾಧಿತವಾದದ್ದು ಭಗವಂತನು ಅವತಾರಗಳಲ್ಲೂ ಸರ್ವಜ್ಞನೇ ಅವನ ಜ್ಞಾನಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕುಂದು ಅಥವಾ ಭಿನ್ನತೆ ಅನ್ನೋದಿಲ್ಲ ರಮ ಬ್ರಹ್ಮಾದಿ ಸಕಲ ಜೀವರ ಜ್ಞಾನಕ್ಕಿಂತ ಅತ್ಯಂತ ವಿಲಕ್ಷಣವಾಗಿರ್ತಕ್ಕಂಥ ಜ್ಞಾನ ಅಂತಾದರೆ ಭಗವಂತನದ್ದು ಆ ರಮಾಬ್ರಹ್ಮಾದಿಗಳ ಕಲ್ಪನೆಗೂ ಮೀರಿರುವಂತಹ ಜ್ಞಾನವನ್ನು ಹೊಂದಿದಾನೆ ಇವರ ಜ್ಞಾನ ಎಷ್ಟಿದೆ ಅಂತ ಅವ್ರ ಊಹೆ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂಥ ವಿಚಿತ್ರವಾದ ಜ್ಞಾನವನ್ನು ಹೊಂದಿದಾನೆ ಭಗವಂತ ಅಷ್ಟೇ ಆಶ್ಚರ್ಯಕರವಾದದ್ದು ಇಷ್ಟೇ ಅಲ್ಲ ಅಂತಹ ಪರಮಾತ್ಮ ಸರ್ವೋತ್ತಮ ಜ್ಞಾನಕ್ಕಾಗಿ ಯಾರನ್ನೂ ಆಶ್ರಯ ಮಾಡಿಲ್ಲ ಸ್ವತಂತ್ರವಾದದ್ದು ಅವನ ಜ್ಞಾನ ಯಾರ ಅಧೀನವೂ ಅಲ್ಲ ಆದರೆ ಜಗತ್ತಿನಲ್ಲಿರುವಂಥ ಲಕ್ಷ್ಮೀ ಬ್ರಹ್ಮಾದಿಗಳಿಂದ ತೃಣಜೀವರ ಪರ್ಯಂತ ಎಲ್ಲರ ಜ್ಞಾನವೂ ಕೂಡ ಭಗವಂತನ ಅಧೀನ ಜ್ಞಾನಕ್ಕಾಗಿ ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿ ತೃಣಜೀವರ ತನಕ ಎಲ್ಲರೂ ಕೂಡ ಭಗವಂತನನ್ನೇ ಆಶ್ರಯ ಮಾಡುವಂಥದ್ದು ಅಜ್ಞಾನಿನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಅಂತ ಶ್ರುತಿ ಹೇಳ್ತಾ ಇದೆ ಸ್ವಪರಗತ ಅನಾಲೋಚನೆಯ ಸರ್ವ ವಿಷಯಕ ಚೇತನ ಅಚೇತನವಾಗಿರ್ತಕ್ಕಂಥ ಜಗತ್ತಿನ ಭೂತ ಭವಿಷ್ಯ ವರ್ತಮಾನ ಆ ಜ್ಞಾನ ಬೇರೆ ಯಾರಿಗೂ ಎಂದಿಗೂ ಇಲ್ಲದಷ್ಟು ಅತ್ಯಂತ ಸ್ಪಷ್ಟವಾಗಿ ಸ್ಫುಟವಾಗಿ ಸದಾಕಾಲ ಕಾಲ ದೇಶಗಳಿಂದ ಅಬಾಧಿತವಾಗಿ ನಿತ್ಯವಾಗಿ ಇರುವಂಥದ್ದು ಭಗವಂತ ತಿಳಿಯದ ವಿಷಯವೇ ಇಲ್ಲ ಆತ ತಿಳಿಯುವಷ್ಟು ವಿಷಯವೂ ಇಲ್ಲ ಆತ ತಿಳಿದಷ್ಟು ವಿಷಯದ ಅನಂತ ಭಾಗದ ಒಂದು ಲೇಷಾಂಶ ಯಾರೊಬ್ಬರೂ ತಿಳಿದಿಲ್ಲ ಸ್ವತಂತ್ರವಾಗಿ ಒಬ್ಬರೇ ತಿಳಿದಿಲ್ಲ ಅದೇ ರೀತಿಯಾಗಿ ಎಲ್ಲರೂ ಸೇರಿದ್ರೂ ಕೂಡ ತಿಳ್ಕೊಂಡಿಲ್ಲ ಮುಂದೂ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಸರ್ವಜ್ಞನಾದ ಭಗವಂತನ ತಿಳುವಳಿಕೆಗೆ ವಿಷಯಗಳ ಮೇರೆ ಅಥವಾ ಮಿತಿ ಲಿಮಿಟೇಷನ್ ಅನ್ನೋದು ಇಲ್ಲೇ ಇಲ್ಲ ಜ್ಞಾನ ನಿರಪೇಕ್ಷ ವಿಚಿತ್ರ ಅಂದರೆ ಜ್ಞಾನಕ್ಕೆ ವಿಷಯಗಳೇ ಬೇಕಿಲ್ಲ ಭಗವಂತನಿಗೆ ಯಾಕೆ ಅಂದರೆ ಆತ ಸ್ವತಂತ್ರ ಯುಕ್ತಿಗೆ ನಿಲುಕದೇ ಇರತಕ್ಕಂಥ ಅಚಿತ್ಯದ್ಭುತ ಶಕ್ತಿಯ ಸಮರ್ಥನು ಭಗವಂತ ಜ್ಞಾನಕ್ಕೆ ವಿಷಯದ ಸಾಪೇಕ್ಷತ್ವ ಅಥವಾ ಅಪೇಕ್ಷೆ ಅನ್ನೋದು ಅಪೂರ್ಣತೆಯ ಗುರುತು ಭಗವಂತನಿಗೆ ಆ ರೀತಿಯಾಗಿರ್ತಕ್ಕಂಥ ಅಪೂರ್ಣತೆ ಅನ್ನೋದು ಇಲ್ಲವೇ ಇಲ್ಲ ಪರಬ್ರಹ್ಮ ಪರಿಪೂರ್ಣನಾಗಿರ್ತಕ್ಕಂಥವನು ಭಗವಂತ ಅಂಥವನು ಜ್ಞಾನದ ಮೂಲ ಜ್ಞಾನದ ಸೆಲೆ ಅಂದರೆ ಪರಮಾತ್ಮನೇ ಅನಂತ ಮಹಾಸ್ವಾಮಿ ಸರ್ವೇಶ್ವರ ರಮಾಬ್ರಹ್ಮಾದಿ ಸರೋವರ ಜ್ಞಾನವು ಕೂಡ ಭಗವಂತನ ಅನುಗ್ರಹದಿಂದಲೇ ಪ್ರಾಪ್ತಿಯಾಗುವಂಥದ್ದು ದ್ರವ್ಯಂ ಕರ್ಮ ಚಕಾರಶ್ಚ ಸ್ವಭಾವೋ ಜೀವ ಎ ಚ ಸಂತಿ ನ ಸಂತಿ ಯದುಪೇಕ್ಷೆಯ ಅಂತ ತಿಳಿಸುತ್ತೆ ಆತ ಸರ್ವೋತ್ತಮನಾದ ಭಗವಂತ ಕರುಣೆಯಿಂದ ಅನುಗ್ರಹ ಮಾಡಿದ್ರೆ ಇತರರಿಗೆ ಅವರವರ ಯೋಗ್ಯತಾನುಸಾರ ಜ್ಞಾನಪ್ರಾಪ್ತಿ ಇಲ್ಲದೆ ಇದ್ದರೆ ಏನೂ ಇಲ್ಲ ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡೋನವನೇ ಇದು ಅವನು ಸರ್ವಜ್ಞನಾಗಿದ್ದರೆ ಮಾತ್ರ ಸಾಧ್ಯ ಅವನಿಗೆ ಜ್ಞಾನ ಇಲ್ಲ ಅಂತಾದರೆ ಬೇರೆಯವರಿಗೆ ಜ್ಞಾನವನ್ನು ಪ್ರಸಾರ ಮಾಡೋದಾಗಲಿ ಹಂಚೋದಾಗಲಿ ಹೇಗೆ ಸಾಧ್ಯ ಇಂತಹ ಪರಮಾತ್ಮ ಜ್ಞಾನಿಗಳಿಗೆ ಮೋಕ್ಷವನ್ನು ಸರ್ವತ ಸರ್ವತಂತ್ರ ಸ್ವತಂತ್ರತ್ವೆಯನ್ನು ಕೊಡ್ತಾನೆ ಇದು ಭಗವಂತ ಸರ್ವಕರ್ತ ಸರ್ವೋತ್ತಮನಾಗಿದ್ದರೆ ಮಾತ್ರ ಸಾಧ್ಯ ಅಂತ ತಿಳಿಸಿರುವಂಥದ್ದು ಇನ್ನಿತರರು ಕಿಂಚಿತ್ ಯೋಗ್ಯತೆಯನ್ನು ಮಾತ್ರ ತಿಳ್ಕೊತಾರೆ ಅದು ಭಗವಂತ ಅನುಗ್ರಹ ಮಾಡಿದ್ರೆ ಮಾತನಾಡುತ್ತಾರೆ ಸ್ತೋತ್ರ ಮಾಡ್ತಾರೆ ಆತ ಅನುಗ್ರಹ ಮಾಡದೇ ಇದ್ದರೆ ರಮಾ ಬ್ರಹ್ಮಾದಿ ಸಕಲ ದೇವತೆಗಳೇ ಕಾಷ್ಟದ ಅಥವಾ ಮರದ ಜಡ ಬೊಂಬೆ ಅಂತ ಇರ್ತಾರೆ ಇನ್ನ ಮಿಕ್ಕ ಸಾಮಾನ್ಯ ಮನುಷ್ಯರ ಪಾಡೇನು ಅಂತ ವಿಚಾರ ಮಾಡಬೇಕು ಹಾಗೆ ನೋಡಿದ್ರೆ ಜೀವಿಗಳಿಗೆ ಆತನ ಜ್ಞಾನದ ಬಗ್ಗೆ ಮಾತನಾಡಲಿಕ್ಕೂ ಯೋಗ್ಯತೆ ಅನ್ನೋದಿಲ್ಲ ಅಧಿಕಾರ ಅಂತೂ ಇಲ್ಲವೇ ಇಲ್ಲ ಆದರೆ ಆತನ ಉಪಾಸನೆಗಾಗಿ ಭಗವಂತನ ಮಹಾತ್ಮ್ಯ ಜ್ಞಾನಕ್ಕಾಗಿ ಭಗವಂತನ ಕರುಣೆಯಿಂದ ಸ್ವಯೋಗ್ಯತಾನುಸಾರ ಲೋಲೇಷ ತಿಳ್ಕೊಂಡು ಅವನ ಅನುಗ್ರಹದಿಂದ ತಮ್ಮ ಸಾಧನೆಯನ್ನು ಮಾಡಿಕೊಡ್ತಾರೆ ಜನರು ಅದು ಏನೋ ಸ್ವತಂತ್ರತ್ವೇನ ಅಲ್ಲ ಬಿಂಬರೂಪಿ ಪರಮಾತ್ಮ ಸಾಧನೆಯನ್ನು ಮಾಡಿಸಿದ್ರೆ ಪ್ರತಿಬಿಂಬ ಅವನ ಯೋಗ್ಯತಾನುಸಾರ ಭಗವಂತ ಮಾಡಿಸಿದಂತೆ ಮಾಡ್ತಾನೆ ಭಗವಂತನಿಗೆ ತನ್ನ ಸರ್ವಜ್ಞತ್ವದ ಸರ್ವಜ್ಞಾನವೂ ಕೂಡ ಸದಾಕಾಲ ಸ್ಫುಟವಾಗಿ ಇರುತ್ತೆ ಭಗವಂತ ತಾನು ಅನಂತ ಬ್ರಹ್ಮ ಅಂದರೆ ಪೂರ್ಣ ಸರ್ವನಿಯಾಮಕ ಸರ್ವಕರ್ತ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ದೋಷ ದೂರ ಸರ್ವತ್ರ ವ್ಯಾಪ್ತ ಇದೆಲ್ಲದರ ಸಂಪೂರ್ಣ ಜ್ಞಾನ ಅಥವಾ ತಿಳುವಳಿಕೆ ಅನ್ನೋದು ಸದಾಕಾಲ ಅವನಿಗೆ ಇದೆ ಅಂದರೆ ಇನ್ಯಾರೋ ಹೇಳಿ ಅದರ ಬಗ್ಗೆ ಅವನಿಗೆ ತಿಳುವಳಿಕೆ ಬರಬೇಕು ಅಂತ ಇಲ್ಲ ಅವನಿಗೆ ಪರಿಪೂರ್ಣವಾದ ಸ್ಪಷ್ಟವಾದ ಜ್ಞಾನ ತನ್ನ ಬಗ್ಗೆ ಇದ್ದೇ ಇದೆ ತನ್ನಲ್ಲಿ ಇರುವಂತಹ ವಿಷಯಗಳ ಬಗ್ಗೆ ಸ್ಪಷ್ಟ ಜ್ಞಾನ ಇರೋ ಥರನೇ ಜಗತ್ತಿನಲ್ಲಿಯ ಸಕಲ ವಿಷಯಗಳ ಸಕಲ ಜ್ಞಾನವೂ ಕೂಡ ಅವನಿಗೆ ಸಹಜವಾಗಿ ಅತೀವ ಸ್ಪಷ್ಟವಾಗಿ ಇದೆ ಎಲ್ಲ ಜ್ಞಾನಗಳ ಮೂರ್ತಿ ಅಂತಾದರೆ ಅವನು ಪರಮಾತ್ಮ ಅದಕ್ಕೆ ಜ್ಞಾನಾನಂದಮಯ ಶರೀರಿ ಆಗಿರ್ತಕ್ಕಂಥವನು ಭಗವಂತ ಅವನೇ ಸರ್ವೋತ್ತಮ ಪರಮಾತ್ಮನ ಅನಂತವಾಗಿರ್ತಕ್ಕಂಥ ಜ್ಞಾನದ ಬಗ್ಗೆ ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಸಕಲ ಜೀವಿಗಳೂ ಸೇರಿದರೂ ಊಹಿಸುವ ಜ್ಞಾನ ಅವನ ಜ್ಞಾನ ಅನಂತ ಅಪಾರ ಆಕಾಶದಲ್ಲಿ ಒಂದು ಸಣ್ಣ ಚುಕ್ಕೆ ಇದ್ದರೆ ಪರಮಾಣುವಿನಂತಹ ಅಂಶದಂತಷ್ಟೇ ಲಕ್ಷ್ಮೀದೇವಿ ಅನಂತ ಬ್ರಹ್ಮರು ಅನಂತ ಛೇದರರು ಅನಂತಮತಿಗಳಾಗಿ ಒಟ್ಟುಗೂಡಿ ಚಿಂತನೆ ಮಾಡಿದರೂ ಕೂಡ ಅದು ಭಗವಂತನ ಜ್ಞಾನದ ಅನಂತಾಂಶ ವಂದರ ಲೇಷಾಂಶ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯಮನಸ ಪರಮಾತ್ಮನನ್ನು ಮತ್ತು ಆತನ ಜ್ಞಾನಾನಂದಾದಿ ಗುಣಮಹಾತ್ಮೆಯನ್ನು ತಿಳಿಸುವಂತಹ ಪ್ರಯತ್ನದಿಂದ ಶಬ್ದ ಪ್ರಪಂಚ ಅನ್ನೋದು ಹೊರಟಿತು ಅಭಿಮಾನಿ ದೇವತೆಗಳೆಲ್ಲ ಹೊರಟರು ಅನಂತ ವೇದ ವೇದಾಭಿಮಾನಿ ದೇವತೆಗಳು ಅವರೆಲ್ಲ ತಿಳಿದಷ್ಟು ಆತನ ಮಹಾತ್ಮ ವರ್ಣಿಸಿದ್ರು ಸ್ತೋತ್ರ ಮಾಡಿದ್ರು ಆ ವರ್ಣಿಸ್ತ ಆ ದೂರ ದೂರ ದೂರ ಬಹಳ ದೂರ ಸಾಗಿದ್ರು ಅನಂತ ದೂರವನ್ನು ಕ್ರಮ ಕ್ರಮಿಸಿದರು ಅಥವಾ ಸಾಗಿದ್ರು ಆದರೂ ಕೂಡ ಆ ಅನಂತನ ಸಾಮೀಪ್ಯ ಸಿಗಲೇ ಇಲ್ಲ ಕೊನೆಗೆ ಸುಸ್ತಾಗಿ ಕೈ ಎತ್ತಿ ಈತನ ಮಹಾತ್ಮೆಯ ಲೇಷಾಂಶ ಕೂಡ ನಾವು ತಿಳ್ಕೊಳ್ಳೋದು ಸಾಧ್ಯ ಇಲ್ಲ ಪರಮಾತ್ಮನ ಜ್ಞಾನ ಬಲ ಶಕ್ತಿ ಮೊದಲಾದ ಎಲ್ಲ ಗುಣಗಳು ಕೂಡ ನಿತ್ಯವಾಗಿವೆ ಅದರಂತೆ ಅವನ ಕ್ರಿಯೆಗಳು ಕೂಡ ನಿತ್ಯವಾಗಿ ಇರುವಂಥದ್ದು ಭಗವಂತನ ಜ್ಞಾನ ಆನಂದಾದಿ ಎಲ್ಲ ಗುಣಗಳು ಪರಿಪೂರ್ಣವಾಗಿವೆ ಮತ್ತು ಪ್ರತ್ಯೇಕವಾಗಿ ಒಂದೊಂದು ಗುಣವೂ ಅನಂತ ಇರುವಂಥದ್ದು ಉದಾಹರಣೆಗೆ ಜ್ಞಾನ ಅಂತಗೊಂಡ್ರೆ ಜ್ಞಾನ ವಿಜ್ಞಾನ ಪ್ರಜ್ಞಾನ ಹೀಗೆ ಮತ್ತೆ ಅವಾಂತರ ಭೇದಗಳು ಕೂಡ ಅಲ್ಲಿರುವಂಥದ್ದು ಪ್ರತಿ ಅವಾಂತರವೂ ಕೂಡ ಮತ್ತು ಅನಂತವಾಗಿ ಅವು ಕೂಡ ಪರಿಪೂರ್ಣವಾಗಿ ಇರುವಂಥದ್ದು ಇಂತಹ ಜ್ಞಾನಾದಿ ಅಪ್ರಾಕೃತ ಪರಿಪೂರ್ಣ ಗುಣಗಳೇ ಆತನ ಶರೀರ ಅಥವಾ ದೇಹ ಅವನ ಅಂಗಾಂಗಗಳು ಜ್ಞಾನಾದಿ ಗುಣಕ್ಕೂ ಅವನ ದೇಹಕ್ಕೂ ರೂಪಕ್ಕೂ ಅಂಗಾಂಗಗಳಿಗೂ ಕೂಡ ಕಿಂಚಿತ್ತೂ ಭೇದ ಅನ್ನೋದಿಲ್ಲ ಅದನ್ನೇ ಸ್ವಗತ ಭೇದ ವಿವರ್ಜಿತ ಅಂತ ಅವನ ಜ್ಞಾನಕ್ಕೂ ಅವನ ಆನಂದಕ್ಕೂ ಭೇದ ಇಲ್ಲ ಅವನ ಜ್ಞಾನವೇ ಅವನ ಕರುಣೆ ಆತನ ಜ್ಞಾನಕ್ಕೂ ಆತನ ಕ್ರಿಯೆಗಳಿಗೂ ಭೇದ ಅನ್ನೋದಿಲ್ಲ ಸೃಷ್ಟಿಯಾದಿ ಕರ್ತೃತ್ವವೂ ಕೂಡ ರೂಪ ಆತನ ಸ್ವರೂಪ ಹೀಗೆ ಈಗ ಬೆಲ್ಲದಚ್ಚು ಅಥವಾ ಸಕ್ಕರೆ ಅಚ್ಚನ್ನು ಯಾವ ಭಾಗವನ್ನು ನೆಕ್ಕಿ ನೋಡಿದ್ರೂ ಅದು ಸಿಹಿ ಅಂತ ಹೇಳ್ತೀವಿ ಸಿಹಿಯನ್ನು ಸಕ್ಕರೆಯಿಂದ ಬೇರ್ಪಡಿಸೋದು ಹೇಗೆ ಸಾಧ್ಯ ಇಲ್ಲವೋ ಸಕ್ಕರೆ ಅಂದರೆ ಸಕ್ಕರೆ ಬೇರ್ಪಡಿಸೋದು ಹೇಗೆ ಸಾಧ್ಯ ಇಲ್ಲವೋ ಅಥವಾ ಇನ್ನೊಂದು ದೃಷ್ಟಾಂತ ಕೊಡಬೇಕು ಅಂದರೆ ಪ್ರಕಾಶವನ್ನು ದೀಪದಿಂದ ಮತ್ತು ಅದನ್ನು ಪ್ರತ್ಯೇಕವಾಗಿ ಬೇರ್ಪಡನೆ ಮಾಡೋದಕ್ಕೆ ಹೇಗಾಗಲ್ಲವೋ ಅದೇ ರೀತಿಯಾಗಿ ಆತನ ಗುಣ ರೂಪ ಕ್ರಿಯೆಗಳೇ ಆತನ ಸ್ವರೂಪ ಆತನ ಗುಣ ರೂಪ ಕ್ರಿಯಾ ಎಲ್ಲವೂ ಕೂಡ ಪೂರ್ಣ ಅದನ್ನೇ ಶಾಸ್ತ್ರ ಹೇಳತ್ತೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಹೀಗೆ ಭಗವಂತನ ಹೀಗೆ ಪರಮಾತ್ಮನ ಜ್ಞಾನ ಅನ್ನೋದು ಪರಿಪೂರ್ಣ ಅವನು ಸರ್ವಜ್ಞ ಭಗವಂತನ ಜ್ಞಾನ ದೇಶ ಕಾಲದಿಂದ ಸರ್ವತ್ರ ವ್ಯಾಪ್ತವಾಗಿದೆ ಸರ್ವದಾ ವ್ಯಾಪ್ತವಾಗಿದೆ ಅಖಂಡವಾಗಿರುವಂಥದ್ದು ಜ್ಞಾನವೇ ಉಳಿದ ಗುಣಗಳೂ ಆಗಿದೆ ಪ್ರೀಣಯಾಮೋ ವಾಸುದೇವಂ ಅಂತ ಅಪಾರ ಮಹಾತ್ಮೆಯ ಸರ್ವಜ್ಞನನ್ನು ಸ್ತೋತ್ರ ಮಾಡಿ ಆತನಲ್ಲಿ ನಿರ್ಮಲವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡಿ ಅವನ ಅನುಗ್ರಹವನ್ನು ಸಂಪಾದನೆ ಮಾಡಿದರೆ ಅದೇ ಪರಮ ಪುರುಷಾರ್ಥಕ್ಕೆ ಮೋಕ್ಷಕ್ಕೆ ಕಾರಣ ಆಗುವಂಥದ್ದು ಜ್ಞಾನಭಕ್ತಿಗಳನ್ನು ನಮಗೆ ಭಗವಂತ ಕರ್ಣಶ್ರೀ ಅಂತ ಶ್ರೀಮದಾಚಾರ್ಯರು ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಮಾರ್ಗದರ್ಶನವನ್ನು ಮಾಡ್ತಾರೆ